ಎಪ್ಪತ್ಮೂರು ಅವರಿಗೂ ಸದ್ಗತಿಯಾಯಿತು ಭಗವಾನರಿಗೆ ಅಂದು ಸಭೆಯನ್ನು ಒಪ್ಪಿಸಿದೆ ಸಭೆ ಒಪ್ಪಿಸಿದೆ ಕಾಣಿಕೆಯು ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚಿನದ್ದಾಗಿತ್ತು ರಾಜರು ಅಷ್ಟನ್ನು ತೆಗೆದುಕೊಂಡು ಹೋಗಿ ರಾಜಭಂಡಾರದಲ್ಲಿಟ್ಟು ಭಗವಾನರ ಆಜ್ಞೆಯಂತೆ ನಡೆದುಕೊಳ್ಳುವುದು ಎಂದು ಕಟ್ಟು ಮಾಡಿದರು ಭಗವಾನರು ತಾಯಿ ತಂದೆಗಳೊಡನೆಯೋ ಪತ್ನಿ ಶಿಷ್ಯರೊಡನೆಯೋ ಮನೆಗೆ ಬಂದರು ರಾಜನು ದೇಶಾಧಿಪತಿಗಳು ವಿದ್ವಾಂಸರು ಭಗವಾನರ ಹಿಂದೆ ಬಂದು ಅವರನ್ನು ಮನೆಗೆ ತಲುಪಿಸಿ ಅವರ ಅಪ್ಪಣೆ ಪಡೆದು ಹಿಂತಿರುಗಿದರು ಎಲ್ಲರಿಗೂ ಉತ್ಸವವೋ ಉತ್ಸವ ಒಂದು ಜೀವ ಮಾತ್ರ ಊರಿಗೆ ಸಿಕ್ಕಿ ಊರಿಗೆ ಸಿಕ್ಕದೆ ಸಿಕ್ಕಿದ ಬಾಳೆಯಲೆಯಂತೆ ಮುಖವನ್ನು ಮಾಡಿಕೊಂಡು ಭಗವಾನರ ಹಿಂದೆಯೇ ಮನೆಯೊಳಗೆ ಬಂತು ಮೈತ್ರಿಯಿ ಕಾ ಕಾತ್ ಕಾತ್ಯಾಯಿನಿಯರು ಆಲಂಬಿನಿಯು ಆಕೆಯನ್ನು ವಿಶ್ವಾಸದಿಂದ ಬರಮಾಡಿಕೊಂಡರು ಆಕೆಗೆ ಭಗವಾನರನ್ನು ನೋಡುತ್ತಲೋ ಎಲ್ಲೂ ಇಲ್ಲದ ಅಳುವು ಬಂದು ಬಿಟ್ಟಿತು ಏಟು ತಿಂದು ಅಳುವ ಮಗುವಿನ ಹಾಗೆ ಗೊಳೋ ಎಂದು ಹತ್ತು ಎಲ್ಲರಿಗೂ ಆಶ್ಚರ್ಯವೋ ಆಶ್ಚರ್ಯ ಗಾರಿಗೆಯೂ ಹತ್ತದ್ದನ್ನು ಇರಲಿ ಆಕೆಯು ನಿಶ್ಚೇಜಳಾಗಿದ್ದನ್ನು ಕೂಡ ಯಾರೂ ಕಂಡಿರಲಿಲ್ಲ ಅಲ್ಲದೆ ಭಗವಾನರು ಆಕೆಯನ್ನು ತುಂಬಿದ ಸಭೆಯಲ್ಲಿ ಭಗವತಿ ಎಂದು ಕರೆದಿದ್ದಾರೆ ಹೀಗಿರಲು ದುಃಖಕ್ಕೆ ಕಾರಣವೇನು ಮನೆಯವರೆಲ್ಲರೂ ಸಮಾಧಾನ ಹೇಳಿದರು ದೇವರಾತನು ವಿಶ್ವಾಸದಿಂದ ಏಕಮ್ಮ ಏನಾಯಿತು ಎಂದು ವಿಚಾರಿಸಿದನು ಭಗವಾನರು ಮಾತ್ರ ಏನು ಮಾತನಾಡದೆ ಸಮನ ಸಮಾಧಾನದಿಂದ ನಿಂತಿದ್ದರು ಕೊನೆಗೆ ಅಷ್ಟು ಅತ್ತಮೇಲೆ ಹತ್ತ ಮೇಲೆ ಪಾದಗಳ ಮೇಲೆ ಬಿದ್ದಳು ಅಳುವಿನ ನಡೆ ಏನೋ ಹೇಳು ಹಾಗೆಯೇ ಇನ್ನೂ ಅಷ್ಟು ಹೊತ್ತು ಆಯಿತು ಏನಾಯಿತು ಎಂದು ಭಗವತಿಯವರು ಇಷ್ಟು ಅಳುತ್ತಿರುವುದು ಎಂದರು ಅವರ ಶಬ್ದವನ್ನು ಕೇಳುತ್ತ ಕೇಳುತ್ತಿದ್ದ ಹಾಗೆ ಮೋಡಗಳು ಹಾರಿ ಸೂರ್ಯನು ಪ್ರಕಾಶಿಸುವಂತೆ ಭಗವತಿಯವರ ಅಳುವು ನಿಂತು ಹೋಯಿತು ಹಾಗೆಯೂ ಕಾತಿಯಾಗಿ ನೀವು ತಂದುಕೊಟ್ಟ ನೀರಿನಿಂದ ಮುಖವನ್ನು ಕೈಕಾಲುಗಳನ್ನು ತೊಳೆದುಕೊಂಡು ಶುದ್ಧಾಶಮನ ಮಾಡಿ ಕುಳಿತಳು ಅದೇ ಸಮ ಅದೇ ಸಮಯವನ್ನು ಸಮಯವನ್ನು ಸಾಧಿಸಿ ಎಲ್ಲರೂ ಹೋಗಿ ಕೈಕಾಲು ತೊಳೆದುಕೊಂಡು ಶುದ್ಧಾಚಮನ ಮಾಡಿಕೊಳ್ಳುತ್ತರು ದೇವರಾತನು ಆಸನದಲ್ಲಿ ಕುಳಿತುಕೊಂಡ ಮೇಲೆ ಭಗವಂತರು ಕುಳಿತುಕೊಂಡು ಭಗವತಿಯವರನ್ನು ವಿಚಾರಿಸಿದರು ಭಗವತಿಯವರಿಗೆ ಅಳುವು ನಿಂತಿತ್ತು ಆದರೆ ಶೋಕದ ಬಿಸಿ ಯಾರೇ ಆದರೂ ಕೇಳಿದ್ದರು ಕೇಳಿ ಆದರೂ ಕೇಳಿದರು ವಿದಗ್ಧರ ಗತಿ ಏನಾಯಿತು ಭಗವಾನರು ನಿಟ್ಟಿಸಿರು ಬಿಟ್ಟು ಹೇಳಿದರು ಅವರು ವೇದಿಕೆಯ ಮೇಲೆ ಬಂದಾಗ ನಾನು ತೋರಿಸಿದ ಗೌರವವನ್ನು ಅವರು ಅವರನ್ನು ಕಂಡು ನಾನು ಹೆದರಿ ಹೀಗೆ ಮಾಡುತ್ತಿದ್ದೇನೆ ಎಂದುಕೊಂಡರು ಆಗಲೇ ಆದಿತ್ಯವಾಯು ಅಗ್ನಿಗಳು ಕೋಪಗೊಂಡರು ಆಗ ನಾನು ತಡೆದೆ ಅನಂತರ ಅವರು ದೇವತೆಗಳ ವಿಚಾರವನ್ನೇ ಎತ್ತಿದರು ನಾವು ಕಣ್ಣಿಗೂ ಕಾಣುವುದಿಲ್ಲವೆಂಬ ಕಾರಣದಿಂದ ದೇವತೆಗಳು ಇಲ್ಲ ಎಂದುಕೊಳ್ಳುತ್ತೇವೆ ಭಗವತಿ ಆದರೆ ಅವರು ಪರೋಕ್ಷ ಪ್ರಿಯರು ಕಾಣದ ಕೈಯಾಗಿ ಇದ್ದುಕೊಂಡು ಎಲ್ಲ ಕಲಸುಗಳನ್ನು ಮಾಡಿಸುವವರು ಅವರು ದೇವತಾ ವಿಭೂತಿ ಸಂಕೋಚಗಳನ್ನು ಕೇಳಿದ ಹಾಗೆಲ್ಲ ದೇವತೆಗಳ ಕೈಯಸ್ಸು ಅಲ್ಲೇ ಸಮೃ ಸಮೃದ್ಧವಾಗುತ್ತಾ ಪ್ರಾಣದ ವಿಕಾಸಗಳನ್ನು ಕುರಿತು ಹೇಳುವಾಗ ಅವರಲ್ಲಿದ್ದ ಪ್ರಾಣವು ವಿದ್ಯುತ್ವಾಯಿತು ಅದನ್ನು ತಿರುಗಿ ತನ್ನೊಳಗೆ ಆಕರ್ಷಣೆ ಮಾಡಿಕೊಳ್ಳಲು ಎಂದು ನಾನು ದಿಗ್ವಿಚಾರವನ್ನೆತ್ತಿದ್ದೆ ಆದರೆ ಅವರು ಅದನ್ನು ಗಮನಿಸಲಿಲ್ಲ ಕೊನೆಗೆ ಎಲ್ಲವನ್ನು ಸರಿಪಡಿಸುವ ಔಪನಿಷಧಿಕ ಪುರುಷನ ವಿಚಾರವನ್ನೆತ್ತಿದೆ ಆಗಲೂ ಅವರು ಎಚ್ಚೆತ್ತುಕೊಳ್ಳಲಿಲ್ಲ ಅದು ಅವರಿಗೆ ಸಂಭದವಾಗಿದ್ದ ತೇಜಸ್ಸು ಪ್ರಕಟವಾಯಿತು ಅದಕ್ಕೆ ಅವರು ಆಹುತಿಯಾದರು ಗಾರ್ಗಿಯು ಆ ವೇಳೆಗೆ ಸಮಾಧಾನವಾಗಿದ್ದರು ಹೇಳಿದರು ಭಗವಾನ್ ಪಾರ್ಥಿವ ದೇಹ ಸಾಲದ್ದಕ್ಕೆ ಜರಾಜೀರ್ಣವೂ ಆಗಿದ್ದು ಯಾವತ್ತಿದ್ದರೂ ಹೋಗಬೇಕಾದ ಬೇಕಾಗಿದ್ದುದು ಹೋಯಿತು ಅದಕ್ಕಾಗಿ ನಾನು ವ್ಯಥಿಸುವುದಿಲ್ಲ ಆದರೆ ಅವರಿಗೆ ಸದ್ಗತಿಯಾಗಿದೆಯೋ ಇಲ್ಲವೋ ಎಂಬುದೊಂದೇ ನನ್ನ ವ್ಯಥೆ ತಮ್ಮ ವ್ಯಥೆ ಸಾಧುವಾದುದು ಆದರೆ ತಾವೇಕೇ ಯೋಚಿಸಲಿಲ್ಲ ದೇವತೆಗಳ ಕೋಪಕ್ಕೆ ಪಾತ್ರರಾದವರಿಗೆ ಸದ್ಗತಿ ಎಂತಾದೀತು ಭಗವತಿಯವರು ಅದನ್ನು ಕೇಳಿ ದುಃಖವನ್ನು ತಳಿಯಲಾರದಾದಳು ಭಗವಾನ್ ಕಾಪಾಡಬೇಕು ವಿದಗ್ಧರಿಗೆ ದುರ್ಗತಿಯಾಗಬಾರದು ಕಾಪಾಡಬೇಕು ಎಂದು ಹೋಳಿಟ್ಟಳು ಬೇಕಾದರೆ ಈ ಜನ್ಮದಲ್ಲಿ ನಾನು ಅರ್ಜಿಸಿರುವ ಪುಣ್ಯವನ್ನೆಲ್ಲ ಕೊಟ್ಟು ಅವರಿಗೆ ಬ್ರಹ್ಮಜ್ಞರಿಗೆ ಆಗುವ ಸದ್ಗತಿಯಾಗಲಿ ಎಂದು ಬೆಳಿಕೊಂಡರು ಭಗವಾನರ ಹೃದಯ ಯಾವಾಗಲೂ ಆನಂದದಿಂದ ತುಂಬಿ ರಸ ರಸವಾಗಿಯೇ ಇರುವುದು ಅದು ಭಗವತಿಯವರ ಗೋಳನ್ನು ಕಂಡು ಮರುಗದೇ ಇರುವುದೆಂದು ಹೇಳಿದರು ಭಗವತಿ ಈಗ ಅವರಿಗೆ ದೊರಕುವ ದುರ್ಗತಿಯು ಬಹುಕಾಲವಿರುವುದಿಲ್ಲ ಆ ದುರ್ಗತಿಯ ಸ್ವರೂಪವೇನು ಬಂದಿರ ಶರೀರವೇ ನಾನೆಂದುಕೊಂಡು ಬಾಧಗಳನ್ನೆಲ್ಲ ತನ್ನದೆಂದುಕೊಂಡು ಸುಖ ದುಃಖಾನುಭವ ಮಾಡುವುದು ದುಃಖಾನುಭವಕ್ಕಾಗಿ ಬೇರೆ ಲೋಕವಿರುವುದು ಅದು ನರಕ ಇದನ್ನೆಲ್ಲ ನೀವು ಬಲ್ಲಿರಿ ಬೇಕೆಂದರೆ ಇಲ್ಲೇ ಇದ್ದುಕೊಂಡು ಅದನ್ನು ನೋಡಬಹುದು ಅಲ್ಲಿ ಕೆಲವು ಕಾಲ ವಿಧರು ಇರಬೇಕಾಗಿತ್ತು ಆದರೆ ನೀವು ಅಡ್ಡವಾದಿರಿ ಅವರಿಗೆ ಸದ್ಗತಿಯಾಗಬೇಕೆಂದಿದ್ದೀರಿ ಅಗತ್ಯವಾಗದೇ ಆಗಲಿ ಅಗತ್ಯವಾಗಿ ಆಗಲಿ ಆತ್ಮ ಒಂದೇ ನಾವು ಅದನ್ನು ಬಲ್ಲವರಾದರೆ ನಮ್ಮ ಆತ್ಮ ಆತ್ಮವೇ ಅದ ವಿಧರ ಆತ್ಮವೇಕೆ ಇಲ್ಲದ ಭ್ರಾಂತಿಗೆ ಸಂದು ಒದ್ದಾಡಬೇಕು ಬ್ರಹ್ಮಲೋಕವು ಸದಾ ಆತ್ಮದರ್ಶನವಾಗುವ ಲೋಕವು ಅಲ್ಲಿಗೆ ಹೋಗುವವರು ಅಲ್ಲಿಯೇ ಶಾಶ್ವತವಾಗಿ ಆತ್ಮದರ್ಶನದಿಂದ ಬ್ರಹ್ಮಾನಂದವನ್ನು ಪಡೆಯುತ್ತಾ ಇದ್ದು ಬಿಡುವರು ಕೊನೆಗೆ ಬ್ರಹ್ಮನಲ್ಲಿ ಬ್ರಹ್ಮವನ್ನು ಪಡೆಯುವರು ಇಷ್ಟಾದರೆ ಸಾಕೇ ಭಗವತಿಯು ಭಗವಾನರ ವಚನಗಳನ್ನು ಕೇಳಿದಳು ಆಕೆಗೆ ಸಂತೋಷವಾಯಿತು ವಿದಗ್ಧರಿಗೆ ನರಕವಾಸವು ತಪ್ಪಿ ಶಾಶ್ವತವಾದ ಬ್ರಹ್ಮಲೋಕವು ಸಿಕ್ಕಲ್ಲ ಎಂಬ ಸಂತೋಷದಿಂದ ಭಗವಾನರಿಗೆ ನಮಸ್ಕಾರ ಮಾಡಿ ಅಷ್ಟಾದರೆ ಸಾಕು ಅವರು ನಮ್ಮ ಗುರುಗಳು ಅದಕ್ಕಾಗಿಯೂ ಇಷ್ಟು ಛಂಡಿಸಿದೆ ಕ್ಷಮಿಸಬೇಕು ಎಂದರು ಎಂದರು ಭಗವಾನರ ನಕ್ಕು ಈ ತೆರೆದ ಚರ್ಚೆ ನಮಗೆ ಬೇಡವಾದುದ್ದಲ್ಲ ಎಂದರು ಭಾರವಾದ ಹೃದಯದಿಂದ ಸಂಕಟ ಭಗವತಿಯವರು ಲಘುವಾದ ಹೃದಯದಿಂದ ಹೊರಟರು ಭಗವಂತರು ಅವರನ್ನು ತಡೆದು ವರವನ್ನು ಕೇಳಿ ಪಡೆದುಕೊಂಡವರು ಪ್ರತಿಯಾಗಿ ಒಂದು ವರವನ್ನು ಕೊಟ್ಟು ತಾನೇ ಹೋಗಬೇಕು ಎಂದರು ಕೊಟ್ಟಿದ್ದ ಆಕೆಯು ಪರಿಪೂರ್ಣ ಬ್ರಹ್ಮವಾಗಿ ಆಪ್ತಕಾಮರಾದವರು ವರವನ್ನು ಕೇಳಿದರೆ ಬೆಲ್ಲದ ಗಣಪತಿಗೆ ಬೆಲ್ಲವೇ ನಿವೇದನೆ ಎಂಬಂತಾಗುವುದು ಅಷ್ಟೇ ತಾನೇ ಈ ಮುಖದಿಂದ ಕೇಳುವಿರಿ ಇನ್ನೊಂದು ಮುಖದಿಂದ ಕೊಡುವಿರಿ ಅದಕ್ಕೇನು ಆಗಬಹುದು ಎಂದರು ಭಗವಾನರು ಗಂಭೀರವಾಗಿ ಹೇಳಿದರು ಇನ್ನು ಮೇಲೆ ಭಗವತಿಯವರು ಯಾವಾಗಲೂ ದೇಹೋಹಂಭ್ರಾತಿಯನ್ನು ದೇಹೋಹಂಭ್ರಾತಿಯನ್ನು ಬಿಟ್ಟು ಆತ್ಮಾಹಂಮತಿಯಿಂದ ವರ್ತಿಸಬೇಕು ಈ ವರವನ್ನು ಕೊಡಬೇಕು ಭಗವತಿಯವರ ಕಣ್ಣು ಆನಂದದಿಂದ ವರ್ಷಿಸುತ್ತಿರಲು ಹೇಳಿದರು ಇದು ತಾವು ಕೊಟ್ಟವರವೋ ಕೇಳದವರವೋ ದೇವತೆಗಳು ಕೊಟ್ಟಿದ್ದು ಸುಖಕ್ಕೂ ಆಗಬಹುದು ದುಃಖಕ್ಕೂ ಆಗಬಹುದು ಆದರೆ ಸಾಧುಗಳು ಕೊಟ್ಟಿದ್ದು ಯಾವಾಗಲೂ ಸುಖಕ್ಕೇ ಆಗಬಹುದು ಎಂದು ಕೇಳಿದ್ದೆ ಈಗ ಅದು ನಿಜವಾಯಿತು ಇದು ನಿಜವಾಗಿಯೂ ವರವೇ ಸರಿ ಹೀಗೆ ಯಾವಾಗಲೂ ಇರಲಿ ಎಂದು ಅನುಗ್ರಹಿಸಿ ಎಂದು ನಮಸ್ಕಾರ ಮಾಡಿದರು